ಜೀವರ ತಾರತಮ್ಯಕ್ಕೆ ಅನುಸಾರವಾಗಿಯೇ ಕರ್ಮಫಲವನ್ನು ಕೊಡ್ತಾನೆ ಭಗವಂತ ಅಂತ ತಿಳಿಸ್ತಾರೆ ತ್ರಿವಿಧ ಗುಣಗಳ ಮಾನಿ ಶ್ರೀ ಭಾರ್ಗವಿ ರಮಣ ಗುಣಿ ಗುಣಗಳು ಅವರವರ ಯೋಗ್ಯತೆ ಕರ್ಮಗಳನ್ನು ಸರಿಸಿ ಕರ್ಮಫಲ ಸೋವಶರಾದ ಅಮರ ಅಸುರರ ಗಣ ಅವಧಿಯಿಲ್ಲದೆ ಕೊಡುವ ದೇವಪ್ರವರವರ ಜಗನ್ನಾಥ ಬಿಟ್ಟಲ ಪರಮ ಕರುಣಾಳು ಅಂತ ಸಂಧಿಯನ್ನು ಉಪಸಂಹಾರ ಮಾಡ್ತಾರೆ ಸತ್ವಾದಿ ಗುಣಗಳ ಅಭಿಮಾನಿ ಲಕ್ಷ್ಮೀ ದೇವಿ ಅಂತ ಶ್ರೀರೂಪದಿಂದ ಸತ್ವಗುಣಕ್ಕೆ ಭೂ ರೂಪದಿಂದ ರಜೋ ಗುಣಕ್ಕೆ ದುರ್ಗಾ ರೂಪದಿಂದ ತಮೋಗುಣಕ್ಕೆ ಅಭಿಮಾನಿ ಮೂಲ ಜಡಪ್ರಕೃತಿಯ ತ್ರಿಗುಣಗಳು ಜಗತ್ತಿನ ಸೃಷ್ಟಿ ಸ್ಥಿತಿ ಇದೆಲ್ಲ ಮಾಡಲಿಕ್ಕೆ ಉಪಾದಾನ ಕಾರಣಗಳಾಗಿರುವಂಥದ್ದು ಶ್ರೀ ಭಾರ್ಗವಿ ಭೃಗು ಮತ್ತು ಖ್ಯಾತಿ ದಂಪತಿಗಳಲ್ಲಿ ಅವತಾರ ಮಾಡಿರತಕ್ಕಂಥವಳು ಲಕ್ಷ್ಮೀ ಅದರಿಂದ ಭಾರ್ಗವಿ ಭೃ ಋಷಿಗಳ ಮಗಳಾಗಿದ್ದರಿಂದ ಭಾರ್ವಿ ಅಂತ ಆ ಭೃಗು ಮತ್ತು ಖ್ಯಾತಿ ದಂಪತಿಗಳಲ್ಲಿ ದಾತ ವಿಧಾತ ಅಂತ ಇಬ್ಬರು ಪುತ್ರರು ಭಾರ್ಗವಿಯನ ಹೆಸರಿಂದ ಲಕ್ಷ್ಮೀ ದೇವಿ ಮೂರು ಜನ ಅವತಾರಾಲಿ ಭೃಗು ಪುತ್ರಿ ಆದ್ದರಿಂದ ಅಂತ ಹೆಸರು ಬಂತು ಭಾಗವತ ನಾಲ್ಕನೇ ಸ್ಕಂದದಲ್ಲಿ ಭೃಗು ಖ್ಯಾತಂ ಮಹಾಭಾಗ ಪತ್ನಿಯಂ ಪುತ್ರ ನಜೀ ಜನ ದಾತಾರಂಚ ವಿಧಾತಾರಂ ಶ್ರೀ ಅಂಚ ಭಗವತ್ ಪ್ರಿಯಂ ಅಂತ ಅಲ್ಲಿ ಲಕ್ಷ್ಮೀದೇವಿ ಭಾರ್ಗಮಿಯನ್ನು ಹೆಸರಿಂದ ಅವತಾರ ಮಾಡದ್ಲು ಅಂತ ತಿಳಿಸ್ತಾರೆ ಅವಳಿಗೆ ಪತಿಯಾಗಿರ್ತಕ್ಕಂಥ ಭಗವಂತ ಗುಣಿಯೊಳಗೂ ಇರ್ತಾನೆ ಅಂದರೆ ಗುಣವನ್ನು ಹೊಂದಿದವನು ಗುಣಿ ಗುಣಿ ಆ ಗುಣದೊಳಗೂ ಇರ್ತಾನೆ ಹೀಗೆ ತ್ರಿಗುಣ ಬದ್ಧರಾಗಿರ್ತಕ್ಕಂಥ ಜೀವರು ಮತ್ತು ಅವರ ತ್ರಿಗುಣಾತ್ಮಕವಾಗಿರ್ತಕ್ಕಂಥ ಶರೀರಗಳಲ್ಲಿ ಇಂದ್ರಿಯಾದಿಗಳಲ್ಲಿ ನಿಯಾಮಕರಾಗಿದ್ದು ಅವರವರ ಅನಾದಿ ಸ್ವರೂಪ ಯೋಗ್ಯತೆ ಮತ್ತು ಕರ್ಮಗಳನ್ನು ಅನುಸರಿಸಿ ಕರ್ಮವನ್ನು ಮಾಡಿಸಿ ಅದರ ಫಲವನ್ನು ಸ್ವವಶರಾಗಿ ಕ್ರಮ ಪ್ರೇರಕರಾಗಿರ್ತಕ್ಕಂಥ ಅಮರ ಅಂದರೆ ದೇವತೆಗಳು ಅಸ್ ಅಸುರ ಅಂದರೆ ದೈತ್ಯರು ಅವರ ಗಣಕ್ಕೆ ಅಂದ್ರೆ ಸಮೂಹಕ್ಕೆ ಅವಧಿಯಿಲ್ಲದೆ ಅನಂತಕಾಲದವರೆಗೆ ಮೋಕ್ಷ ಮತ್ತು ತಮಸ್ಸುಗಳಲ್ಲಿ ಕೊಡುವಂತಹ ದೇವಪ್ರವರ ಅಂದರೆ ದೇವೋತ್ತಮ ಬ್ರಹ್ಮಾದಿಗಳು ಅವರಿಗೂ ವರ ಕೊಟ್ಟವಂಥವನು ಅಂದರೆ ಸರ್ವೋತ್ತಮನಾಥ ಜಗನ್ನಾಥ ವಿಠಲ ಪರಮ ಕರುಣಾಳು ಹೀಗೆ ಅವರವರ ಯೋಗ್ಯತೆ ಏನಿದೆಯೋ ಆ ಜೀವರ ತಾರತಮ್ಯಕ್ಕೆ ತಕ್ಕಂತೆ ಕರ್ಮದ ಫಲವನ್ನು ಕೊಡ್ತಾನೆ ಎಲ್ಲರಿಗೂ ಒಂದೇ ರೀತಿಯಾಗಿ ಅಲ್ಲ ಅನ್ನೋ ವಿಚಾರವನ್ನೆಲ್ಲಿ ತಿಳಿಸ್ತಾರೆ ದೇವ ಪ್ರವರ ಅಂದರೆ ದೇವತೆಗಳಲ್ಲಿ ಉತ್ತಮನಾದ ವಾಯುದೇವರು ಅಥವಾ ಬ್ರಹ್ಮದೇವರು ಜೀವೋತ್ತಮರು ದೇವೋತ್ತಮರು ಪ್ರಭರ ವರ ಅಂದರೆ ಅವರಿಗಿಂತ ಉತ್ತಮನಾದ ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತ ಆದ್ದರಿಂದ ಜೀವರ ತಾರತಮ್ಯಾನುಸಾರನೇ ಕರ್ಮ ಫಲವನ್ನು ಕರ್ಮವನ್ನು ಮಾಡಿಸೋದು ಅದೇ ರೀತಿಯಾಗಿ ಕರ್ಮ ಫಲವನ್ನು ಕೊಡೋದು ಅದೇ ರೀತಿಯಾಗಿ ಪರಮಾತ್ಮನಿಗೆ ವೈಷಮ್ಯ ನಿರ್ಗುಣ್ಯಾದಿ ದೋಷ ಅನ್ನೋದು ಸರ್ವತಾ ಇಲ್ಲ ಆದ್ದರಿಂದ ದೇವತಾ ತಾರತಮ್ಯ ಜ್ಞಾನ ಎಷ್ಟು ಮುಖ್ಯವೋ ಅನಿಷ್ಟ ನಿವೃತ್ತಿ ಫಲವನ್ನು ಪಡೆಯಬೇಕು ಅಂತಾದರೆ ದೈತ್ಯ ತಾರತಮ್ಯ ಪರಿಜ್ಞಾನವು ಕೂಡ ಅತ್ಯಂತ ಅವಶ್ಯಕ ಅಂತ ಹೇಳಿ ಈ